ಮಸಿ ಕುಡಿಕೆ ಜೀವನ ಹೈಸ್ಕೂಲ್ ತರಗತಿಯಲ್ಲಿ ನನಗೆ ಪಾಠ ಹೇಳಿದವರಲ್ಲದಿದ್ದರೂ ನನ್ನ ಕೃತಜ್ಞತೆಗೆ ಪಾತ್ರರಾದ ಕೋಲಾರ ಹೈಸ್ಕೂಲಿನ ಇನ್ನೊಬ್ಬ ಮೇಷ್ಟರು ಗೋಪಾಲಕೃಷ್ಣರಾಯರು ಇವರು ಹಾಸೀಲಿನ ವಾರ್ಡನ್ ಆಗಿದ್ದರು ಹಾಗೆ ಇವರಿಗೂ ನನಗೂ ಪರಿಚಯ ಗೋಪಾಲಕೃಷ್ಣರಾಯರು ಕೋಲಾರದಲ್ಲಿ ಇದ್ದ ಅಮೇರಿಕನ್ ಮಿಷನ್ ಅಮೇರಿಕನ್ ಮಿಷನ್ನಿನಲ್ಲಿ ಕೆಲ ಮಂದಿ ಅಮೇರಿಕನರಿಗೆ ಕನ್ನಡ ಹಾಗೆ ಅವರಲ್ಲಿ ಗೋಪಾಲಕೃಷ್ಣರಾಯರ ಮಾತಿಗೆ ಬೆಲೆ ನನಗೆ ದ್ರವ್ಯಾನುಕೂಲವಿಲ್ಲವೆಂಬುದು ಗೋಪಾಲಕೃಷ್ಣರಾಯರಿಗೆ ಹೇಗೋ ತಿಳಿದು ಬಂದಿತು ನಾನು ಹಾಸ್ಟೆಲ್ ಫೀಸು ಕೊಡುವುದರಲ್ಲಿ ಆಗಾಗ ತಡವಾಗುತ್ತಿತ್ತು ಇದರಿಂದ ಅವರು ಊಹಿಸಿರಬಹುದು ಮಷಿ ಜೀವನ ಒಂದು ದಿನ ಅವರು ನನ್ನನ್ನು ಕರೆದು ಒಂದು ಪತ್ರಿಕೆಯನ್ನು ನನ್ನ ಕೈಗೆ ಕೊಟ್ಟು ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿಕೊಟ್ಟೀಯಾ ಎಂದು ಕೇಳಿದರು ನಾನು ಪ್ರಯತ್ನ ಮಾಡುವುದಾಗಿ ಹೇಳಿ ತೆಗೆದುಕೊಂಡೆ ಅದು ಇಂಗ್ಲಿಷ್ನಲ್ಲಿ ಅಚ್ಚಾಗಿದ್ದ ಪತ್ರಿಕೆ ಅದರ ವಿಷಯ ಕ್ರೈಸ್ತ ಮತದ ಯಾವುದೋ ಉಪದೇಶ ಅದನ್ನು ಲಖನೌ ಪಟ್ಟಣದ ಬಿಷಪ್ ತೋಬರ್ಸ್ ತೋಬರ್ನ್ ಎಂಬಾತ ಉಪನ್ಯಾಸ ರೂಪದಲ್ಲಿ ಪ್ರಚುರಪಡಿಸಿದ್ದನಂತೆ ನಾನು ಆ ಪ್ರಬಂಧವನ್ನು ಕನ್ನಡಿಸಿ ಗೋಪಾಲಕೃಷ್ಣರಾಯರಿಗೆ ಒಪ್ಪಿಸಿದೆ ನಾಲ್ಕೈದು ದಿನವಾದ ಮೇಲೆ ಗೋಪಾಲಕೃಷ್ಣರಾಯರು ನನ್ನನ್ನು ಕರೆದು ಐದು ರೂಪಾಯಿ ನೋಟನ್ನು ನನ್ನ ಮುಂದಿಟ್ಟು ಇದು ನಿನ್ನ ಕನ್ನಡ ತರ್ಜುಮೆಗೆ ಸಂಭಾವನೆ ಎಂದರು ನಾನು ಅವರನ್ನು ವಂದಿಸಿ ನಾನು ಹಸಲಿಗೆ ಕೊಡಬೇಕಾದ ಫೀಸಿಗಾಗಿ ಈ ಹಣವನ್ನು ದಾಖಲು ಮಾಡಿಕೊಳ್ಳಿ ಎಂದು ಬೇಡಿದೆ ಅವರು ಸಂತೋಷಪಟ್ಟು ಇನ್ನು ಮೇಲೆ ತಿಂಗಳು ತಿಂಗಳು ಹೀಗೆ ಮಾಡೋಣ ಸಾಧ್ಯವಾದರೆ ಎಂದರು ಅದರಂತೆ ಏಳೆಂಟು ತಿಂಗಳು ನಡೆಯಿತು ನನ್ನ ಜ್ಞಾ ನಡೀತೆಂದು ನನ್ನ ಜ್ಞಾಪಕ ಅಂದಿನಿಂದ ನನ್ನ ಮಸೀದಿ ಕುಡಿಕೆಯ ಜೀವನ ಗೋಪಾಲಕೃಷ್ಣರಾಯರಿಗೆ ನನ್ನ ವಿಷಯದಲ್ಲಿ ತುಂಬಾ ಅಭಿಮಾನ ಅವರು ಆಗಾಗ ಬೆಳಗಿನ ಜಾವದಲ್ಲಿ ಹಾಸೆಲಿಗೆ ಬಂದು ರೂಮುಗಳ ಸುತ್ತ ತಿರುಗಿ ನೋಡಿ ಹೋಗುವರು ಒಂದು ದಿನ ನನ್ನನ್ನು ಇದರ ಹಾಸೆಲ್ ವಾಸಿಗ ವಾಸಿಗಳೆದುರಿಗೆ ಪ್ರಶಂಸೆ ಮಾಡಿದರು ನನ್ನ ರೂಮಿನ ಪಕ್ಕದ ರೂಮಿನಲ್ಲಿದ್ದವರು ಹಿಂದೆ ಪ್ರಸ್ತಾಪಿಸಿದ ಚಿಂತಾಮಣಿ ಸುಬ್ಬಯ್ಯ ಚಿಂತಾಮಣಿ ಶ್ರೀನಿವಾಸರಾವ್ ಇವರು ಇವರು ನನಗೆ ಪ್ರಿಯ ಸ್ನೇಹಿತರು ನನ್ನ ಪ್ರಶಂಸೆಯನ್ನು ಇವರು ಕೇಳಿದರು ಅದು ಹೀಗೆ ಏನೆಯ ಮೆಟ್ರಿಕ್ಯುಲೇಷನ್ ವಿದ್ಯಾರ್ಥಿಗಳಾಗಿ ಬೆಳಿಗ್ಗೆ ಐದು ಗಂಟೆಯಾದರೂ ಎಡುವುದೇ ಇಲ್ಲ ನೀ ಏನು ನೀವು ಓದುವುದು ಅವನನ್ನು ನೋಡಿ ರಾತ್ರಿಯೆಲ್ಲ ಓದುತ್ತಾನೆಂದು ತೋರುತ್ತದೆ ಇಷ್ಟು ಸಲ ನೋಡಿದ್ದೇನೆ ಎಲ್ಲರೂ ಯಾವಾಗಲೂ ನಿದ್ದೆಯೇ ಇವನೊಬ್ಬ ರೂಮಿನಲ್ಲಿ ಮಾತ್ರ ಇವನೊಬ್ಬನ ರೂಮಿನಲ್ಲಿ ಮಾತ್ರ ಬೆಳಕಿರುತ್ತದೆ ಈ ಮಾತನ್ನು ಕೇಳಿ ನನ್ನ ಸ್ನೇಹಿತರು ಮರುಮಾತನಾಡಲಿಲ್ಲ ತಲೆ ಬೆಗಿಸಿಕೊಂಡು ನಿಂತಿದ್ದರು ಮಾರನೆಯ ದಿನ ಅವರು ನಿದ್ದೆ ಕೇಟ್ಟು ಗೋಪಾಲಕೃಷ್ಣ ರಾಯರು ಬರುವ ಹೊತ್ತನ್ನು ಕಾದಿದ್ದು ಅವರು ಬಂದಾಗ ನನ್ನ ರೂಮಿಗೆ ಕರೆದುಕೊಂಡು ಬಂದರು ಲಾಂದ್ರ ನಾನು ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದೆ ನನಗೆ ಯಾವಾಗಲೂ ಗಾಢನಿದ್ರೆ ಗೋಪಾಲಕೃಷ್ಣ ರಾಯರು ಸಂದರ್ಭ ಹೀಗೆಂದು ನನಗೆ ತಿಳಿಯಲೇ ಇಲ್ಲವಲ್ಲ ಎಂದರು ಅವರ ಮಾತಿನ ಮತ್ತು ನಗುವಿನ ಗದ್ದಲದಿಂದ ನನಗೆ ಎಚ್ಚರವಾಯಿತು ನನಗೆ ಬೇರೆ ಮುಖ ಪ್ರಕ್ಷಾಳನೆ ಇನ್ನೇನು ಬೇಕು ಹೀಗೆ ಕಳೆಯಿತು ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ನಿದ್ರಾವೇಶ ಚಿಕ್ಕಂದಿನಲ್ಲಿ ಪುಸ್ತಕ ಕೈ ಹಿಡಿದರೆ ನನಗೆ ನಿದ್ದೆ ಬರುತ್ತಿತ್ತು ಆ ಸಂದರ್ಭದಲ್ಲಿಯೇ ನನ್ನ ಪೂಜ್ಯ ಸೋದರತೆ ಹೀಗೆ ಹಾಡಿದ್ದು ಪುಸ್ತಕ ಮು ಚೇತ ಮುಚ್ಚೂರಲು ಮುಂದ್ರ ಪೆತ್ತೆ ಕಣ್ಲು ತೆರೆಚನೆ ಚಕ್ಕಾನಿ ಪೆಂಡ್ಲಿ ಕೂಡು ಕುಕ್ಕ ಮಂಗಳಂ ನಾನು ಹೀಗೆ ತೂಕಳಿಸುತ್ತದನ್ನು ನೋಡಿ ನನ್ನ ಅಜ್ಜಿಗೆ ಕನಿಕರ ನನ್ನ ತಂದೆಗೆ ಕೋಪ ನನ್ನ ತಂದೆ ಆತನ ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಬಿಗಿಯುತ್ತಿದ್ದವರು ಹೀಗೆ ಪೆಟ್ಟು ತಿಂದು ಮಗನು ಅಳ ಎಂದು ನನ್ನ ಅಜ್ಜಿಗೆ ಸಂಕಟ ಮನೆಯಲ್ಲಿದ್ದ ಮಿಕ್ಕವರಿಗೆ ಈ ವಿಷಯದಲ್ಲಿ ಲಕ್ಷ್ಯವಿಲ್ಲ ಅವರು ಒಂದು ಸಲ ನನ್ನ ಪರವಾಗಿ ಒಂದು ಸಲ ನನ್ನ ತಂದೆಯ ಪರವಾಗಿ ಮಾತನಾಡುವರು ಇದಕ್ಕೆ ಒಂದು ಉಪಾಯವನ್ನು ನನ್ನ ಅಜ್ಜಿ ಯೋಚಿಸಿದಳು ನನ್ನ ಮನೆಯಲ್ಲಿ ರಾತ್ರಿ ಫಲಾಹಾರದ ಜನ ಮೂವರು ನಾಲ್ವರು ಯಾವಾಗಲೂ ಇರುತ್ತಿದ್ದರು ಅವರಿಗಾಗಿ ಉಪ್ಪಿಟ್ಟು ರೊಟ್ಟಿ ಗೊಜ್ಜಿನ ಅವಲಕ್ಕಿ ಇತ್ಯಾದಿಗಳು ತಯಾರಾಗುತ್ತಿದ್ದವು ಆದ್ದರಿಂದ ನನ್ನ ಚಿಕಿತ್ಸೆಯಾಗಿ ಫಲಾಹಾರ ಸಾಮಗ್ರಿ ಮಾಡುವುದು ನನ್ನ ಅಜ್ಜಿಗೆ ಕಷ್ಟವಾಗಿರಲಿಲ್ಲ ನಡುವಿನಲ್ಲಿ ಸಂಜೆ ಏಳು ಗಂಟೆಗೆ ದೀಪಸ್ತಂಭದಲ್ಲಿ ಹೊಂಗೆ ಎಣ್ಣೆ ಹಾಕಿ ಬತ್ತಿ ಹೊತ್ತಿಸುವರು ನಾನು ಅದರ ಮುಂದೆ ಕೂಡತಕ್ಕದ್ದು ಐದಾರು ನಿಮಿಷಗಳೊಳಗಾಗಿ ಏನಾದರೂ ಒಂದು ತಿಂಡಿಯ ಸಾಮಾನು ನನ್ನ ಮುಂದೆ ಬರತಕ್ಕದ್ದು ಇದರಲ್ಲಿ ತಿಯೂರಿ ಎಂದರೆ ಹಲ್ಲು ತುಟಿ ಅಲುಗಾಡುತ್ತಿದ್ದರೆ ಕಣ್ಣು ಚಟುವಟಿಕೆಯಾಗಿರುತ್ತದೆ ಎಂದು ಹಾಗೆ ನಾಲಿಗೆಗೆ ಉಪ್ಪುಕಾರ ಸವರುತ್ತಿದ್ದರೆ ಕಣ್ಣು ಎಚ್ಚರವಾಗಿರುತ್ತದೆ ಎಂದು ನನ್ನ ಅಜ್ಜಿಯ ಈ ಥಿಯೂರಿಗಳನ್ನು ಕೇಳಿ ನನ್ನ ಅಜ್ಜಿಯಂದಿರು ನಗುವರು ಆದರೂ ಎಕ್ಸ್ಪಿರಿಮೆಂಟ್ ನಡೆಯಲಿ ಎನ್ನುವರು ಏಳೆಂಟು ದಿವಸ ನಡೀತು ದಿನ ತಿಂಡಿ ಮುಗಿದು ಹೋಗುವುದು ತಲೆ ಜಕ್ಕಾಯಿಸುತ್ತಲೇ ಇರುವುದು ಉಪಾಯಾಂತರ ಹೀಗೆ ಇನ್ನೊಂದು ಥಿಯೂರಿ ಮಗು ಒಬ್ಬನೇ ಓದಬೇಕೆಂದರೆ ಬೇಸರ ಜೊತೆಗೆ ಇನ್ನೊಬ್ಬರಿದ್ದರೆ ಬೇಸರ ಹೋಗಿ ಎಚ್ಚರ ಬರುತ್ತದೆ ಈ ಥಿಯೂರಿಯಂತೆ ನನಗೆ ಒಬ್ಬ ಜ್ಯೋತೆಗಾರರನ್ನು ಒದಗಿಸಿದರು ಆತ ಮಧ್ವಾರಾಯಚಾರ್ಯರ ಮಗ ವರಾಹಮೂರ್ತಿ ಮಧ್ವಾರಾಯಾಚಾರ್ಯರು ಮಜ್ಜಿಗೆಹಳ್ಳಿ ಮಠದ ದಿವಾನರು ಅವರು ನಮ್ಮ ಮನೆಗೆ ಆಗಾಗ ಬಂದು ಹೋಗುತ್ತಿದ್ದುದುಂಟು ಆತ ನನ್ನ ಚಿಕ್ಕಂಜಿದ ಚಿಕ್ಕಂಜಿ ಅಜ್ಜಂದಿರಿಗೆ ಸ್ನೇಹಿತರು ಆದದ್ದರಿಂದ ಅದು ಒಳ್ಳೆಯ ಸಹವಾಸ ಮಹಾ ಮೂರ್ತಿ ತನ್ನ ಮನೆಯಲ್ಲಿ ಭೋಜನ ತೀರಿಸಿಕೊಂಡು ಏಳುವರೆ ಗಂಟೆಯ ಸುಮಾರಿಗೆ ನನ್ನ ಮನೆಗೆ ಬರತಕ್ಕದ್ದು ನವಿಬರು ದೀಪದ ಮುಂದೆ ಕುಳಿತು ಪಾಠ ಮಾಡತಕ್ಕದ್ದು ವರಹಮೂರ್ತಿ ಪುಸ್ತಕವನ್ನು ಓದತಕ್ಕದ್ದು ನಾನು ಕಿವಿಯಿಂದ ಕೇಳಿ ಪಾಠ ಗ್ರಹಿಸತಕ್ಕದ್ದು ಇದು ಏರ್ಪಾಟು ವರಹಮೂರ್ತಿ ಆಚಾರ ಮಡಿಯಂತೆ ನಡೆಯುವವನು ಆದ ಕಾರಣ ಮಸೂರೆ ಪದಾರ್ಥ ಕೂಡದು ಉಸುರಿ ಎಂದರೆ ನೀರು ಸೋಂಕಿ ಸೋಕಿ ಬೇಯಿಸಿದ್ದು ಉಪ್ಪಿಟ್ಟು ಇತ್ಯಾದಿ ಆದ್ದರಿಂದ ಈಗ ಎಲ್ಲ ಕರಿದ ಭಕ್ಷ್ಯಗಳು ಆರಳು ಸಂಡಿಗೆ ಚಕ್ಕುಲಿ ಕೊಡುಬಳೆ ಮುಚ್ಚೋರೆ ಇತ್ಯಾದಿಗಳು ಈ ಹಾಳು ಮುಚ್ಚೋರೆಯಿಂದಲೇ ನನ್ನ ಸೋದರತಿಯ ಕವಿತೆಗೆ ಸ್ಫೂರ್ತಿ ಎರಡು ತಟ್ಟೆಗಳಲ್ಲಿ ಈ ತಿಂಡಿಗಳಿರುತ್ತಿದ್ದವು ಪಾಪ ವರಹಾಮೂರ್ತಿಗೆ ಮಾನಭಯ ಅಥವಾ ಓದುತ್ತಲೇ ಇದ್ದ ಎರಡು ತಟ್ಟೆಗಳನ್ನು ಖಾಲಿ ಮಾಡುವ ಜವಾಬ್ದಾರಿ ನನಗೆ ಬಂತು ಎರಡನೇ ಎಕ್ಸ್ಪೆರಿಮೆಂಟ್ ಹೀಗೆ ಮುಗಿಯಿತು ಅತಿ ನಿದ್ದೆ ಒಂದು ದಿನ ನನ್ನ ತಂದೆಗೆ ವಿಪರೀತ ಕೋಪ ಬಂದು ದೀಪದಲ್ಲಿದ್ದ ಹೊಂಗೆ ಎಣ್ಣೆಯನ್ನು ನನ್ನ ಕಣ್ಣಿಗೆ ಸವರಿಬಿಡುವುದಾಗಿ ಗಾಟೆರಿಸಿಕೊಂಡು ಬಂದರು ನನ್ನ ಚಿಕ್ಕ ತಾತಂದಿರು ಅದನ್ನು ತಡೆದರು ಎಲ್ಲ ಕಣ್ಣು ಓದಿತೋ ಇಂದು ಕೋಗಾಡಿದರು ಇಷ್ಟಾದರೂ ನನ್ನ ಕಣ್ಣಿಗೆ ಬುದ್ಧಿ ಬರಲಿಲ್ಲ ನನ್ನ ಮೇಲೆ ನನ್ನ ತಂದೆಗಿದ್ದ ಆಕ್ಷೇಪಣೆಗಳಲ್ಲಿ ಅತಿ ಮುಖ್ಯವಾದವು ಕೆಲವು ಅವುಗಳಲ್ಲಿ ಎರಡು ನಾನು ಮಲಗಿಕೊಂಡು ಓದುತ್ತೇನೆಂಬುದು ನನಗೆ ಅತಿ ನಿದ್ದೆ ಎಂಬುದು ಎರಡನ್ನು ಎರಡೂ ನಿಜವೇ ನಾನು ದೊಡ್ಡವನಾಗಿ ಲೋಕದಲ್ಲಿ ಬುದ್ಧಿವಂತನೆಂಬ ಭ್ರಾಂತಿಯನ್ನುಂಟು ಮಾಡಿದ ಮೇಲೂ ನನ್ನ ತಂದೆ ನನ್ನನ್ನು ಪರೀಕ್ಷಿಸುವುದನ್ನು ಬಿಟ್ಟಿರಲಿಲ್ಲ ನಾನು ಪತ್ರಿಕೆಗಳಿಗೆ ಆರ್ಟಿಕಲ್ಗಳನ್ನು ಬರೆಯುವಾಗಲೂ ಹಾಸಿಗೆಯ ಮೇಲೆ ಮಲಗಿಕೊಂಡೇ ಬರೆಯುತ್ತಿದ್ದೆ ಬೋರಲು ಮಲಗಿ ಪೆನ್ಸಿಲಿನಿಂದ ಬರೆಯುವುದು ಅಂಗಾತನಾಗಿ ಮಲಗಿ ಎದೆಯ ಮೇಲೆ ಪುಸ್ತಕವನ್ನಿರಿಸಿಕೊಂಡು ಬರೆಯುವುದು ಓದುವುದು ಇವೆರಡೂ ನನ್ನ ಸರಿ ಬೀಳದು ಇದನ್ನು ನೋಡಿ ಭ್ರಷ್ಟಗಿಷ್ಟ ಮೊದಲಾಗಿ ಹೀನಮಾನ ಬೈಯುತ್ತಿದ್ದರು ಹೀಗೆ ಭಗವಂತ ನನಗೆ ಕೊಟ್ಟಿದ್ದ ಸಂಗಾತಿ ನಿದ್ದೆ ನನ್ನ ತಂದೆ ಬದುಕಿದ್ದಾಗಲೇ ಭಗವಂತ ಅದನ್ನು ನನ್ನಿಂದ ಕರೆದುಕೊಂಡ ಬರಬಾರದಿದ್ದಾಗ ನಿದ್ದೆ ಬಂತು ಅದು ಬರಬೇಕಾದಾಗ ಇಲ್ಲ ಇದು ಶಿವನ ಅವಿವೇಕ ನಾನು ಎಲ್ ತರಗತಿಗೆ ಬಂದಾಗ ನನ್ನ ಅತಿ ಕಾರಣದಿಂದ ಓದಿಗೆ ಕೋತ ಪರೀಕ್ಷೆಯಲ್ಲಿ ನನಗೆ ಸೊನ್ನೆ ಬಿದ್ದೀತೆಂದು ಅವರ ಈ ಭೀತಿಯ ಕಾರಣದಿಂದ ನನಗೆ ಬೈಗಳು ಗದರಿಕೆಗಳು ಹೆಚ್ಚಾದವು ಆಗಾಗ ಪ್ರಹಾರವೂ ಆಗುತ್ತಿತ್ತು ಇದನ್ನೆಲ್ಲ ನೋಡುತ್ತಿದ್ದ ಕಾಶಿರಾಯರಿಗೂ ಅವರ ಭಾರ್ಯೆ ಭಾಗಿರಥಮ್ಮನವರಿಗೂ ತುಂಬ ಕಳವಳ ಕಾಶಿರಾಯರು ನನ್ನ ತಂದೆಯ ಆಪ್ತ ಸ್ನೇಹಿತರು ನಮ್ಮ ಮನೆಯ ಎದುರು ಮನೆಯಲ್ಲಿದ್ದರು ಅವರ ಉದ್ಯೋಗ ತಾಲೂಕು ಕಚೇರಿಯಲ್ಲಿ ಹಾಗೆ ಅವರಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ ನನಗೆ ಪೆಟ್ಟು ಬಿದ್ದದ್ದನ್ನು ನೋಡಿದರೆ ಭಾಗಿರಥಮ್ಮನವರಿಗೆ ಅಳು ಬರುತ್ತಿತ್ತು ಅಷ್ಟರಲ್ಲಿ ಕಾಶಿರಾಯರಿಗೆ ಬೌರಿಂಗ್ ಪೇಟೆಗೆ ವರ್ಗವಾಯಿತು ಅವರು ಅಲ್ಲಿಗೆ ಹೋದ ಒಂದು ತಿಂಗಳೊಳಗಾಗಿ ನನ್ನ ತಂದೆಗೆ ಕಾಗದ ಬರೆದು ಅವರನ್ನು ಬೌರಿಂಗ್ ಪೆರೇಪೇಟೆಗೆ ಕರೆಸಿಕೊಂಡರು ಒಂದು ತಲೆದಿಂಬನ್ನು ನನ್ನ ತಂದೆಯ ಕೈಗೆ ಕೊಟ್ಟು ಅದನ್ನು ನನಗೆ ಕೊಡತಕ್ಕದ್ದೆಂದು ಬಿಡಿದರು ಆ ತಲೆದಿಂಬಿನ ವಿಶೇಷವೇನೆಂದರೆ ಅದರ ನಡುವಣ ಭಾಗದ ಮೇಲೆ ತಲೆಯ ಭಾರ ಅಲ್ಲಿಂದ ಕೊಯ್ ಕೊಯ್ ಶಬ್ದ ಮಾಡುತ್ತಿದ್ದದ್ದು ತಲೆದಿಂಬಿನ ಒಳಗಡೆ ಒಂದು ಮರದ ಚೌಕಟ್ಟಿನಲ್ಲಿ ಹತ್ತಿಯ ಅಥವಾ ಬಟ್ಟಿಯ ಚಿಂದಿಯ ನಡುವೆ ಒಂದು ಸ್ಪ್ರಿಂಗ್ ಜಂಪಕವನ್ನಿಟ್ಟಿತ್ತೆಂದು ತೋರುತ್ತದೆ ಅಂತ ರಬ್ಬರ್ ಬೊಂಬೆಗಳು ಪೇಟೆಯಲ್ಲಿ ನೂರಾರು ಸಿಕ್ಕುತ್ತವೆ ಈಗ ಆಗ ಅದು ಅಪರೂಪದ ವಸ್ತು ಆ ತಲೆದಿಂಬಿನ ಮೇಲೆ ನಾನು ತಲೆಯಿಟ್ಟು ಮಲಗಿದರೆ ಅದರ ಕೊಯ್ಕೊಯ್ ಟರ್ ಟರ್ ಶಬ್ದಗಳಿಂದ ನನ್ನ ನಿದ್ರೆಗೆ ಭಂಗವಾಗಿ ನಾನು ಹೆಚ್ಚೆತ್ತು ಓದು ಸಾಗಿಸಿ ಎಂದು ಕಾಶಿರಾಯರು ಭಾಗೀರಥಮ್ಮನವರು ಅಂದಾಜು ಮಾಡಿ ಆ ತಲೆದಿಂಬನ್ನು ತಂದೆ ಗೆ ಕೊಟ್ಟು ಇನ್ನು ಮೇಲೆ ಅವರು ಇನ್ನು ಮೇಲೆ ಅವರು ರೇಗುವುದನ್ನು ನಿಲ್ಲಿಸಬಹುದೆಂದು ಹೇಳಿದರು ಕಾಶಿರಾಯರು ನನ್ನ ಅವಸ್ಥೆಯನ್ನು ಕುರಿತು ಯಾರೋ ಸ್ನೇಹಿತರಲ್ಲಿ ತಮ್ಮ ದುಃಖ ಹೇಳಿಕೊಂಡರಂತೆ ಆ ಸ್ನೇಹಿತರು ಈ ತಲೆದಿಂಬಿನ ಮಹಿಮೆಯನ್ನು ಬಣ್ಣಿಸಿದರಂತೆ ಇದನ್ನು ಅವರು ಭಾಗೀರಥಮ್ಮನವರಿಗೆ ಹೇಳಿದ ಕೂಡಲೇ ಆಕೆ ಯಜಮಾನರನ್ನು ಒತ್ತಾಯ ಬೆಂಗಳೂರಿಗೆ ಹೋಗಿ ಹುಡುಕಾಡಿ ಆ ಸಾಮಾನನ್ನು ತನ್ ತರಿಸಿದ್ದಾಯಿತು ನನ್ನ ವಶಕ್ಕೆ ಬಂದ ಮೇಲೆ ಹತ್ತು ಹದಿನೈದು ದಿನ ಕಳೆದು ಕಾಶಿರಾಯರು ಮುಳುಬಾಗಿಲಿಗೆ ಬಂದು ನನ್ನನ್ನು ವಿಚಾರಿಸಿದರು ನಾನು ಹೇಳಿದೆ ಒಳ್ಳೆ ತಲೆ ದಿಂಬು ಇದು ಮಾವ ಚೆನ್ನಾಗಿ ನಿದ್ದೆ ಬರುತ್ತದೆ ಅದು ಎಬ್ಬಿಸುವುದಿಲ್ಲವೇ ಮನಿನನು ಅದು ಹೇಗೆ ಎಬ್ಬಿಸುತ್ತದೆ ಅದರಸದ್ದು ನನಗೆ ಕೇಳಿಸಿದರಲ್ಲವೇ ಹೀಗೆ ನನ್ನ ಬಂಡತನ ಚಿಕ್ಕಂದಿನಿಂದ ಅಭ್ಯಾಸವಾಗಿ ಬಂದಿರುವಂತಹದ್ದು